ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಐವತ್ತೊಂದು ಅಕ್ಷರಗಳು ಕೂಡ ಪರಮಾತ್ಮನನ್ನು ಹೇಳಿಕೊರಟಿದೆ ಪರಮಾತ್ಮ ಸರ್ವ ಅಂತ ತಿಳಿಸಿದರು ಈಗ ಐವತ್ತೊಂದು ಅಕ್ಷರಗಳು ಮಾತ್ರ ಅಷ್ಟೇ ಅಲ್ಲ ಅವೆಲ್ಲಕ್ಕೂ ಮೂಲಭೂತವಾಗಿರ್ತಕ್ಕಂಥ ಪ್ರಣಾಮ ಅಂದರೆ ಓಂಕಾರ ಅಕಾರ ಉಕಾರ ಮಕಾರ ಆ ಓಂಕಾರ ಅನ್ನೋ ಕೂಡ ಭಗವಂತನ ನಾಮ ಈ ರೀತಿಯಾಗಿ ಪ್ರಣವದಿಂದಲೇ ವ್ಯಕ್ತವಾಗ್ತಕ್ಕಂಥ ಅನಂತವಾಗಿರ್ತಕ್ಕಂಥ ವೇದ ಉಪನಿಷತ್ತುಗಳು ಏಳು ಕೋಟಿ ಮಹಾಮಂತ್ರಗಳು ಸಮಸ್ತ ವಾಂಗ್ವಯ ಪ್ರಪಂಚವೂ ಕೂಡ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಹೊರಟಿದೆ ಅವನು ಸರ್ವ ಈ ರೀತಿಯಾಗಿ ಸಾಮಗಾನಾದಿಗಳನ್ನು ಮಾಡೋದರಿಂದ ಭಗವಂತನನ್ನು ವರ್ಣನೆ ಮಾಡೋದರಿಂದ ಆಯುಷ್ಯ ವೃದ್ಧಿ ಅನ್ನೋ ಫಲವನ್ನು ಕೂಡ ತಿಳಿಸ್ತಾ ಇದ್ದಾರೆ ಎರಡನೇ ಪದ್ಯದಲ್ಲಿ ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುಮೆ ನೊಳು ತ್ರಿಸ್ತಾನಗ ಅನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ಎನಿಸಿ ಎಪ್ಪತ್ತೆರಡು ಸಾವಿರ ಇನಿತು ನಾಡಿಗಳಳು ನಿಯಮಿಸುತ್ತಿಹ ಇನಗಭಸ್ತಿಗ ಲೋಕದೊಳು ಸರ್ವತ್ರ ಬಳಗುವನು ಈ ಸ್ಥೂಲ ಶರೀರದಲ್ಲೇ ಮತ್ತು ಶರೀರಗತ ಎಪ್ಪತ್ತೆರಡು ನಾಡಿ ಸಹಿತರಾಗಿರ್ತಕ್ಕಂಥಲ್ಲಿ ಓಂಕಾರ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮನ ಉಪಾಸನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸ್ತಾರೆ ಓಂಕಾರ ಅಂದರೆ ಅಕಾರ ಉಕಾರ ಮಕಾರ ಅಂತ ಮೂರು ವರ್ಣಗಳಿಂದ ಯುಕ್ತವಾಗಿರೋದು ಓಂಕಾರ ಅಂತ್ ಅಕಾರೇಣ ಅಧಿಕಂ ಪ್ರೋಕ್ತ ಉಕಾರೇಣ ಉಚ್ಯ ಉಚ್ಯತೆ ತಥಾ ಸರ್ವೇದೈ ಮಕಾರೇಣ ಅಭಿಯಂದರೆ ಅಧಿಕತ್ವ ಉಂದರೆ ಉತ್ತಮತ್ವ ಸರ್ವೋತ್ತಮ ಮಾ ಅಂದರೆ ಸರ್ವೇದ ಪ್ರತಿಪಾದತ್ವ ಅಂತ ಈ ಅಕಾರ ಉಕಾರ ಮಕಾರಗಳಿಂದ ಆಗಿರೋದೇ ಓಂಕಾರ ಪರಮಾತ್ಮ ಸರ್ವ ವೇದ ಪ್ರತಿಪಾದ್ಯ ಅಂತ ಇಲ್ಲಿ ತಿಳಿಸ್ತಾರೆ ಈ ಅಕಾರ ಉಕಾರ ಮಕಾರಗಳಿಂದ ಯುಕ್ತವಾಗಿರ್ತಕ್ಕಂಥ ಓಂ ಶಬ್ದಕ್ಕೆ ಪ್ರಣವ ಅಂತ ಹೆಸರು ಇದು ಬಿಜಾಕ್ಷರ ಮಂತ್ರ ಸರ್ವಶಾಸ್ತ್ರಗಳಿಗೂ ಕೂಡ ಮೂಲಭೂತವಾಗಿತ್ತು ಪರಮಾತ್ಮ ಪ್ರಣವ ಪ್ರತಿಪಾದ್ಯ ಅಂದರೆ ಓಂಕಾರ ಶಬ್ದ ವಾಚ್ಯನಾಗಿರೋವನು ಅಂತ ಇಲ್ಲಿ ಪ್ರಣವ ಪ್ರತಿಪಾದ್ಯ ಅಂದರೆ ಓಂಕಾರ ಪ್ರತಿಪಾದ್ಯ ಅಂದರೆ ಓಂ ಅನ್ನೋದು ಭಗವಂತನ ನಾಮ ಹರಿ ಓಂ ಅಂತಲೇ ಎಲ್ಲವೂ ಕೂಡ ಪ್ರಾರಂಭ ಆಗೋದು ಎಲ್ಲ ವೇದ ಪಾರಾಯಣ ಜಪ ತಪ ಅನುಷ್ಠಾನ ಏನು ಪ್ರಾರಂಭ ಮಾಡಿದರೂ ಹರಿಹಿ ಓಂ ಅಂತ ಹೇಳಿನೇ ಪ್ರಾರಂಭ ಮಾಡ್ತಕ್ಕಂಥದ್ದು ಎಲ್ಲ ಮಂತ್ರಗಳಲ್ಲಿ ಆದಿ ಮತ್ತು ಅಂತ್ಯಗಳಲ್ಲಿ ಓಂಕಾರ ಅನ್ನೋದನ್ನು ಉಚ್ಚಾರ ಮಾಡೋದು ಐನೂರ ಬ್ರಹ್ಮಸೂತ್ರಗಳಲ್ಲಿ ಪ್ರತಿ ಸೂತ್ರಕ್ಕೂ ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಓಂಕಾರ ಅನ್ನೋದಿದೆ ಸಂಪುಟಾಕಾರವಾಗಿ ಮಧ್ಯಮಂತ್ರ ಅಂತ ಇರೋದು ಎಲ್ಲ ಮಂತ್ರಗಳಲ್ಲೂ ಆದಿ ಅಂತ್ಯಗಳಲ್ಲಿ ಓಂಕಾರ ಅಂತ ಉಚ್ಚಾರ ಮಾಡ್ತೀವಿ ಅದೇ ರೀತಿಯಾಗಿ ಅನ್ಯ ದೇವತಾ ಮಂತ್ರಗಳು ಕೂಡ ಆಯಾ ದೇವತೆಗಳ ಜೊತೆಗೆ ನಿಯಾಮಕನಾಗಿರ್ತಕ್ಕಂಥ ಭಗವಂತನ ಮಂತ್ರಗಳೇ ಅನ್ನೋ ಅನುಸಂಧಾನವನ್ನು ತಿಳಿಸಲಿಕ್ಕಾಗಿ ಆದಿ ಮತ್ತು ಅಂತ್ಯಗಳಲ್ಲಿ ಓಂಕಾರವನ್ನು ಉಚ್ಚಾರ ಮಾಡೋರು ಯಜ್ಞಗಳಲ್ಲಿ ಸಾಮಗಾನಗಳಿಂದ ಬೇರೆ ದೇವತೆಗಳನ್ನು ಸ್ತೋತ್ರ ಮಾಡುವಂಥ ಸಂದರ್ಭದಲ್ಲೂ ಕೂಡ ಓಂಕಾರದಿಂದಲೇ ಅವುಗಳನ್ನು ಪ್ರಾರಂಭ ಮಾಡೋದು ಸಂಪ್ರದಾಯ ಉದಾಹರಣೆಗೆ ಓಂ ನಮ ಶಿವಾಯ ಓಂ ಮೊದಲಿಗೂ ಓಂಕಾರ ಆಮೇಲೂ ಅಂತ್ಯದಲ್ಲೂ ಓಂಕಾರ ಅಂತ ಓಂ ನಾಮಾನಿ ಗಾಯಂತಿ ಅಂತ ಉಪನಿಷತ್ತು ಹೇಳ್ತಾರೆ ತ್ರಿವೃತ್ ನಾಮದಿ ತನುಮೆನಳು ಗ ಅಂದರೆ ವ್ಯಕ್ತತ್ವ ತ್ರಿವೃತ್ತಂಥೇಳಿ ಅನಿರುದ್ಧನ್ ತ್ರಿವೃತ್ತನ್ನೋದು ಭಗವಂತನ ಒಂದು ನಾಮ ಯಜ್ಞಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸಾಮಗಾನಕ್ಕೆ ತ್ರಿವೃತ್ತಂತ ಕರೀತಾರೆ ತ್ರಿವೃತ್ ನಾಮಕನಾಗಿರ್ತಕ್ಕಂಥ ಭಗವಂತ ಆ ಸಾಮಗಾನದಲ್ಲಿ ನಿಯಾಮಕನಾಗಿದ್ದಾನೆ ಅನ್ನೋದೇ ಆಗಿದೆ ಇದನ್ನು ಐತರಿಯ ಉಪನಿಷತ್ ಭಾಷೆಯಲ್ಲಿ ಶ್ರೀಮದ್ ಅದೇ ರೀತಿಯಾಗಿ ತ್ರಿವೃತ್ ಪಂಚದಶ ಸಪ್ತದಶ ಏಕವಿಂಶ ಪಂಚವಿಂಶ ಈಗ ಐದು ರೀತಿಯಾಗಿರ್ತಕ್ಕಂತಹ ಉಪನಿಷತ್ತಲ್ಲಿ ಸಾಮಗಾನವನ್ನು ತಿಳಿಸ್ತಾರೆ ಹೀಗೆ ಭಗವಂತನೇ ಅನಿರುದ್ಧಾದಿ ಪಂಚರೂಪಿ ಅವನೇ ಪರಮಾತ್ಮ ಅಂತ ಈ ರೀತಿಯಾಗಿ ಸರ್ವ ಶಬ್ದ ವಾಚ್ಯನಾಗಿ ಅಂತ ವೇದದ ಮೂರು ಮಂತ್ರಗಳನ್ನು ಪೂರ್ತಿಯಾಗಿ ಮೂರು ಬಾರಿ ಆವರ್ತನೆ ಮಾಡಿದ ಮೇಲೆ ಸಾಮದ ಸಪ್ತಸ್ವರದಲ್ಲಿ ಹಾಡಿದ್ರೆ ಅದಕ್ಕೆ ತ್ರಿವೃತ್ತಂತ ಸ್ತೋಮ ಅಂದರೆ ಸಾಮಗಾನ ಅಂತ ಕರೀತಾರೆ ಪರಮಾತ್ಮ ಹೇಗೆ ತ್ರಿವೃ ಅನ್ನಿಸ್ತಾನೆ ತ್ರಿಸ್ಥಾನಗ ಮೂರು ಸ್ಥಾನಗಳಲ್ಲಿ ಭಗವಂತ ಇರ್ತಾನೆ ಅಧಿಭೂತ ಅಧಿದೈವ ಅಧ್ಯಾತ್ಮ ಅನಿರುದ್ಧ ರೂಪಿ ಪರಮಾತ್ಮ ಎಲ್ಲ ತತ್ವಗಳಲ್ಲೂ ಕೂಡ ಅಧಿಭೂತ ಅಧಿದೈವ ಅಧ್ಯಾತ್ಮ ಅಂತ ಮೂರು ರೂಪಗಳಿಂದ ಇರ್ತಾನೆ ಅಂತ ತಿಳಿಸುದು ತ್ರಿಪಂಚಕ ತ್ರೀ ಅಂದರೆ ಮೂರು ಪಂಚಕ ಅಂದರೆ ಐದು ಐದು ಇಂಟು ಮೂರು ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮನನ್ನು ಉಪಾಸನೆ ಹದಿನೈದು ತ್ರಿಪಂಚಕ ಅಂದರೆ ಮೂರು ವೇದ ಮಂತ್ರಗಳನ್ನು ಆವೃತ್ತಿ ಮಾಡಿ ಹದಿನೈದು ಗಾನಗಳಾಗಂತೆ ಹಾಡೋದು ಪಂಚದಶ ಗಾಯನ ಪಂಚದಶ ಅಂದರೂ ಹದಿನೈದು ತ್ರಿಪಂಚಕ ಅಂತಾದರೂ ಹದಿನೈದು ಅಂತ ಈ ತ್ರಿಪಂಚಕ ಗ ಅಂದರೆ ಅಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ಪಂಚಭೂತಗಳಲ್ಲಿ ಮೂರು ಸ್ಥಾನಗಳಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇರ್ತಾನೆ ಮೊದಲನೇ ಸ್ಥಾನ ಅಧ್ಯಾತ್ಮ ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಪಂಚಭೂತಗಳಲ್ಲಿ ಭಗವಂತ ಎರಡನೇ ಸ್ಥಾನ ಅಧಿಭೂತ ಅಂದರೆ ಪೃಥ್ವಿ ಮೊದಲಾಗಿರ್ತಕ್ಕಂಥ ಪ್ರತಿಯೊಂದು ಭೂತಗಳಲ್ಲೂ ಕೂಡ ಪಂಚೀಕರಣದಿಂದ ಭಗವಂತ ಇರ್ತಾನಲ್ಲಿ ಅಂತಹ ಪಂಚಭೂತಗಳಲ್ಲಿ ಭಗವಂತ ನೆಲೆಸಿರ್ತಾನೆ ಮೂರನೇ ಸ್ಥಾನ ಅಂದರೆ ದೇವತೆಗಳಿಗೆ ತಮ್ಮ ಲೋಕದಲ್ಲಿರ್ತಕ್ಕಂಥ ತಮ್ಮ ತಮ್ಮ ಶರೀರಗಳ ಪಂಚಭೂತಗಳಲ್ಲೂ ಭಗವಂತ ಇರ್ತಾನೆ ಹೀಗೆ ಹದಿನೈದು ಸ್ಥಾನಗಳಲ್ಲಿರೋದ್ರಿಂದ ಪ್ರದ್ಯುಮ್ನೇ ಪಂಚದಶ ಅಥವಾ ತ್ರಿಪಂಚಕ ಪಂಚದಶ ಅಂದರೂ ಪಂಚ ಅಂದರೆ ಐದು ದಶ ಅಂದರೆ ಹತ್ತು ಹತ್ತು ಪ್ಲಸ್ ಐದು ಪ್ಲಸ್ ಹತ್ತು ಹದಿನೈದು ಅಥವಾ ತ್ರಿಪಂಚಕ ತ್ರೀ ಇಂಟು ಅಂದರೆ ಮೂರು ಇಂಟು ಐದು ಅಂದರೂ ಹದಿನೈದು ಅಂತ ಈ ರೀತಿಯಾಗಿ ಕರೆಸ್ಕೋತಾನೆ ಇನ್ನು ಚತುರ ವಿಂಶತಿ ಗ ಅಲ್ಲೂ ಅದೇ ರೀತಿಯಾಗಿ ಗ ಹಚ್ಕೋಬೇಕಿಲ್ಲ ತ್ರಿಪಂಚಕದೊಂದಿಗೆ ಸಪ್ತದಶಗನನ್ನು ಇಲ್ಲಿ ಹೇಳದೇ ಇದ್ರೂ ಕೂಡ ಇಟ್ಕೋಬೇಕು ಅಂತ ತಿಳಿಸ್ತಾರೆ ಐತರಿಯ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ ಅಂಥೇಳಿ ಸಪ್ತದಶ ಅದು ಒಂದು ಸಾಮಗಾನ ಅಲ್ಲಿ ನಿಯಾಮಕನಾಗಿ ಸಪ್ತದಶ ಅನ್ನೋ ಹೆಸರಿನಿಂದ ಇರ್ತಾನೆ ಈ ಲಿಂಗ ಶರೀರ ಷೋಡಶ ಕಲಾಯುಕ್ತವಾದದ್ದು ಅಂತ ಹೇಳ್ತೀವಿ ಹದಿನಾರು ಕಳೆಗಳು ಯಾವುದು ಅಂತಂದರೆ ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ತನ್ಮಾತ್ರಗಳು ಮತ್ತು ಮನಸ್ಸು ಸೇರಿ ಹದಿನಾರು ಕಳೆಗಳಿಂದ ಯುಕ್ತವಾಗಿದ್ದು ಅಂತ ಇಲ್ಲಿ ಸಪ್ತದಶ ಅನ್ಬೇಕಾದ್ರೆ ಹದಿನೇಳು ಆಗಬೇಕಾದ್ರೆ ಇನ್ನೊಂದನ್ನು ಯಾವುದನ್ನು ಹೇಳಬೇಕು ಅಂತ ಕೇಳಿದ್ರೆ ಮನಸ್ಸನ್ನು ಮನಸ್ಸು ಮತ್ತು ಬುದ್ಧಿ ಅಂತ ಎರಡು ವಿಭಾಗ ಮಾಡಿ ಅದನ್ನು ತಗೊಂಡಾಗ ಹದಿನೇಳಾಗತ್ತೆ ಆಗ ಈ ಸಪ್ತದಶ ಅನ್ನೋದನ್ನು ಅನ್ವಯ ಮಾಡಲಿಕ್ಕೆ ಬರುತ್ತೆ ಅಂತ ತಿಳಿಸ್ತಾರೆ ಇನ್ನು ಏಕವಿಂಶತಿಗ ವಿಂಶತಿ ಅಂದರೆ ಇಪ್ಪತ್ತು ಏಕ ಅಂದರೆ ಇನ್ನೊಂದು ಸೇರಿಸಬೇಕು ಅಲ್ಲಿ ಬಾಸ್ ದೇವರೂಪಿ ಪರಮಾತ್ಮನನ್ನು ಈ ಏಕವಿಂಶತಿ ಅನ್ನೋದನ್ನು ಈ ಶ ಈ ಶರೀರದ ಇಪ್ಪತ್ತೊಂದನ್ನು ಹೇಗೆ ಅಂದರೆ ಶರೀರದಲ್ಲಿರ್ತಕ್ಕಂಥ ಸಪ್ತ ಧಾತುಗಳು ತ್ವಕ್ ಚರ್ಮ ರುಧಿರ ಮಾಂಸ ಮೇದ ಮಜ್ಜ ಅಸ್ಥಿ ಅಂಥೇಳಿ ಏಳು ಧಾತುಗಳು ಅದರೊಳಗೆ ಮತ್ತೆ ಅಧಿಭೂತ ಅಧಿದೈವ ಅಧ್ಯಾತ್ಮ ಅದರಿಂದ ಏಳು ಇಂಟು ಮೂರು ತಗೊಂಡ್ರೆ ಇಪ್ಪತ್ತೊಂದು ಆಯಿತು ಇಪ್ಪತ್ತೊಂದು ಅಂದರೂ ಒಂದೇ ಏಕವಿಂಶತಿ ಗ ಅಂದರೂ ಒಂದೇ ಆ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಪರಮಾತ್ಮ ವಾಸುದೇವ ರೂಪದಿಂದ ವ್ಯಾಪ್ತನಾಗಿರ್ತಾನೆ ಅಧ್ಯಾತ್ಮದಲ್ಲಿ ಅಂದರೆ ನಮ್ಮ ಶರೀರದ ಸಪ್ತ ಧಾತುಗಳಲ್ಲಿ ಅಧಿಭೂತ ಅಂದರೆ ಭೂತಾಭಿಮಾನಿ ದೇವತಾ ಶರೀರದ ಸಪ್ತ ಧಾತುಗಳಲ್ಲಿ ಅದಿದೈವದಲ್ಲಿ ಅಂದರೆ ದೇವತೆಗಳಿಗೆ ತಮ್ಮ ತಮ್ಮ ಲೋಕಗಳಿರ್ತಕ್ಕಂಥ ಶರೀರದ ಸಪ್ತಧಾತುಗಳಲ್ಲಿ ಹೀಗೆ ಪರಮಾತ್ಮ ಇಪ್ಪತ್ತೊಂದು ಸ್ಥಾನದಲ್ಲಿದ್ದು ಏಕವಿಂಶತಿಗ ಅಂತ ಕರೆಸ್ಕೋತಾನೆ ವಾಸುದೇವರೂಪಿ ಪರಮಾತ್ಮ ಏಕವಿಂಶತಿಗ ಅಂತ ಸಾಮಗಾನದಿಂದ ಅವನನ್ನು ಸ್ತೋತ್ರ ಮಾಡೋದು ಅವನಲ್ಲಿ ನಿಯಾಮಕನಾಗಿ ಇರ್ತಾನೆ ಅದೇ ರೀತಿಯಾಗಿ ಚತುರ್ವಿಂಶತಿಗ ಚತುರ್ವಿಂಶತಿ ಚತುರ್ ಅಂದರೆ ನಾಲ್ಕು ವಿಂಶತಿ ಅಂದರೆ ಇಪ್ಪತ್ತು ಅಲ್ಲಿ ಇಪ್ಪತ್ನಾಲ್ಕು ತತ್ವಗಳು ಅಂತ ಈ ಇಪ್ಪತ್ನಾಲ್ಕು ಸ್ಥಾನಗಳು ಯಾವುದು ಅಂತ ಕೇಳಿದ್ರೆ ನಾರಾಯಣ ರೂಪಿ ಪರಮಾತ್ಮೆ ಇರ್ತಕ್ಕಂಥ ಸ್ಥಾನಗಳು ಮನಸು ಬುದ್ಧಿ ಅಹಂಕಾರ ಚಿತ್ತ ಆಮೇಲೆ ಸತ್ವ ರಜ ತಮ ಪ್ರಕೃತಿ ಅಂತ ಎಂಟು ತತ್ವಗಳು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಸತ್ವ ರಜ ತಮ ಮತ್ತು ಪ್ರಕೃತಿ ಅಂತ ಒಟ್ಟು ಎಂಟು ತತ್ವಗಳು ಮತ್ತೆ ಅಲ್ಲಿ ಅಧಿಭೂತ ಅದೈವ ಅಧ್ಯಾತ್ಮ ಅಂತ ಎಂಟು ಇಂಟು ಮೂರು ಮಾಡಿದಾಗ ಇಪ್ಪತ್ನಾಲ್ಕು ಬಂತು ಅದನ್ನೇ ಚತುರ್ವಿಂಶತಿ ಈಗ ಅಂದರೆ ಅಲ್ಲಿ ವ್ಯಾಪ್ತನಾಗಿರುವ ಭಗವದ್ ರೂಪ ಹಿಂದೆ ಹೇಳ್ದಂಗೆ ಅಧ್ಯಾತ್ಮ ಅಂದರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಈ ಎಂಟು ತತ್ವಗಳು ಅಧಿಭೂತ ಅಂದರೆ ಆ ಭೂತಗಳಿಗೆ ಅಭಿಮಾನಿ ದೇವತಾ ಶರೀರದಲ್ಲಿರ್ತಕ್ಕಂಥ ಎಂಟು ತತ್ವಗಳು ಅಧಿದೈವ ಅಂದರೆ ದೇವತೆಗಳಿಗೆ ತಮ್ಮ ಲೋಕಗಳಲ್ಲಿ ಇರ್ತಕ್ಕಂಥ ಶರೀರದಲ್ಲಿರ್ತಕ್ಕಂಥ ಎಂಟು ತತ್ವಗಳು ಹೀಗೆ ಎಂಟು ತತ್ವಗಳು ಇಂಟು ಮೂರು ಸ್ಥಾನಗಳು ಅಧಿಭೂತ ಅದಿದೈವ ಅಧ್ಯಾತ್ಮ ಇಪ್ಪತ್ನಾಲ್ಕು ಆ ಇಪ್ಪತ್ನಾಲ್ಕು ರೂಪಗಳಲ್ಲಿ ಆ ಸ್ಥಾನಗಳಲ್ಲಿ ಭಗವಂತ ನಾರಾಯಣನ ಹೆಸರಿನಿಂದ ಇರ್ತಾನೆ ಅವನನ್ನು ಚತುರ್ವಿಂಶಿತಿಗ ಅಂತ ಪರಮಾತ್ಮನ ವ್ಯಾಪ್ತಿಯನ್ನು ಹೇಳಿತು ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಇಪ್ಪತ್ನಾಲ್ಕು ರೂಪಗಳಿಂದ ಇರ್ತಕ್ಕಂಥ ನಾರಾಯಣನೇ ಮೂಲ ರೂಪದೊಂದಿಗೆ ಸೇರಿದಾಗ ಇಪ್ಪತ್ತೈದು ರೂಪ ಅಂತ ಪಂಚವಿಂಶತಿಗ ಪಂಚವಿಂಶತಿ ಅಂದರೆ ಇಪ್ಪತ್ತೈದು ಪಂಚವಿಂಶ ಅನ್ನೋ ಸಾಮಗಾನದಲ್ಲಿ ನಿಯಾಮಕನಾಗಿ ಇರ್ತಾನೆ ಅಂತ ಸೂತ್ರ ಆಚಾರ್ಯರು ತಿಳಿಸ್ತಾರೆ ಹೀಗೆ ಭಗವಂತ ಇರ್ತಾನೆ ಹೀಗೆ ಪರಮಾತ್ಮ ಅಕಾರೇಣ ಅಧಿಕಂ ಪ್ರೋಕ್ತಂ ಅಂದರೆ ಅಧಿಕತ್ವ ಉಕಾರೇಣ ಉಚ್ಚಂ ಉಚ್ಛತೆ ಅಂದರೆ ಉಚ್ಚತ್ವ ಅಥವಾ ಸರ್ವೋತ್ತಮತ್ವ ತಥಾಮಿತ್ತ ಸರ್ವೇದೈ ಮಕಾರೇಣ ಅಭಿಧೀಯತೆ ಅಂದರೆ ಸರ್ವೇದ ಪ್ರತಿಪಾದ್ಯತ್ವ ಹೀಗೆ ಅಧಿಕತ್ವ ಉಚ್ಚತ್ವ ಮತ್ತು ಸರ್ವೇದ ಪ್ರತಿಪಾದ್ಯತ್ವನಾಗಿರೋದ್ರಿಂದನೇ ಅಕಾರ ಉಕಾರ ಮಕಾರ ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮನಿಗೆ ಪ್ರಣವ ಪ್ರತಿಪಾದ್ಯ ಅಥವಾ ಓಂಕಾರ ಶಬ್ದವಾಚ್ಯ ಅಂತ ಈ ರೀತಿಯಾಗಿ ಕರೀತಾರೆ ಹೀಗೆ ಪರಮಾತ್ಮ ಎಪ್ಪತ್ತೆರಡು ಸಾವಿರ ಇನಿತು ನಾಡಿಗಳು ನಿಯಮಿಸುತ್ತ ಜೀವರ ಶರೀರದಲ್ಲಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲೂ ಕೂಡ ಪರಮಾತ್ಮ ಇರ್ತಾನೆ ಹಾಗೆ ಇದ್ದಿದ್ದರಿಂದ ಶರೀರದಿಂದ ಸಾಮಗಾನ ಅನ್ನೋದರಿಂದ ಸ್ತೋತ್ರ ಮಾಡೋದಕ್ಕೆ ಸಾಧ್ಯ ಸಾಮಗಾನ ಹೊರಡಲಿಕ್ಕೆ ಸಾಧ್ಯ ಹೀಗೆ ಸಾಮಗಾನ ನಿಯಾಮಕನಾಗಿರ್ತಕ್ಕಂಥ ತ್ರಿವೃತ್ ಮೊದಲಾಗಿರ್ತಕ್ಕಂಥ ಭಗವದ್ ರೂಪಗಳು ಶರೀರದ ನಿಯಾಮಕರಾಗಿರೋದ್ರಿಂದ ಸಾಧ್ಯ ಭಗವಂತನ ಆರಾಧನೆಗಳೆಲ್ಲವೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಸಾಮಗಾನ ಅದನ್ನು ಮಾಡ್ತಾ ಇದ್ದರೆ ಇನ್ನೂ ಅದನ್ನು ಮುಂದುವರಿಸಿದೆಯನ್ನೋ ಕಾರಣಕ್ಕಾಗಿ ಭಗವಂತ ಅವರಿಗೆ ಆಯುಷ್ಯವನ್ನು ವೃದ್ಧಿ ಮಾಡ್ತಾನೆ ಅದರಿಂದ ಸಾಮಗಾನ ಸ್ತೋತ್ರ ಮಾಡೋದ್ರಿಂದ ಜೀವನಿಗೆ ಆಯುಷ್ಯ ಅನ್ನೋದು ವೃದ್ಧಿ ಆಗ್ತಾ ಇದೆ ಇಲ್ಲದೇ ಇದ್ದರೆ ಯಾರು ಉಪಾಸನೆ ಮಾಡೋದಿಲ್ಲ ಅವರಿಗೆ ಆಯು ಕ್ಷಯಕಾರಕನೂ ಕೂಡ ಪರಮಾತ್ಮನೇ ಆಗ್ತಾನೆ ಹೀಗಾಗಿ ಸಾಮಗಾನ ನಿಯಾಮಕನಾಗಿರ್ತಕ್ಕಂಥ ಈ ಭಗವದ್ ರೂಪಗಳು ಮನುಷ್ಯನ ಆಯುಷ್ಯಕ್ಕೆ ನಿಯಾಮಕ ಎಪ್ಪತ್ತೆರಡು ಸಾವಿರ ಇದ್ದು ಶರೀರ ಧಾರಣ ಕಾರ್ಯವನು ಭಗವಂತ ಮಾಡ್ತಾನೆ ಆಯುಷ್ಯದ ನಿಯಂತ್ರಣವನ್ನು ಕೂಡ ಮಾಡ್ತಾನೆ ಹೀಗೆ ಇದ್ದು ಇನಗಬಸ್ತಿಗೆ ಲೋಕದವಳು ಸರ್ವತ್ರ ಬೆಳಗುವನು ಆಯುಷ್ಯವನ್ನು ನಿರ್ಧಾರ ಮಾಡೋದು ಕಾಲ ಇನ ಅಂದರೆ ಸೂರ್ಯ ಸೂರ್ಯನಲ್ಲಿ ಘ ವ್ಯಾಪ್ತನಾಗಿರ್ತಾನೆ ಭ ಅಂದರೆ ನಕ್ಷತ್ರಗಳು ಭ ಅಂದರೆ ಸೂರ್ಯನ ಕಿರಣಕ್ಕೂ ಭ ಅಂತ ಗಬಸ್ತಿ ಅಲ್ಲಿ ಸೂರ್ಯನ ಕಿರಣ ಅಂತ ಹೀಗೆ ಕಾಲನಿಯಾಮಕನಾಗಿರ್ತಕ್ಕಂಥ ಸೂರ್ಯ ಮಾನವನ ಪೂರ್ಣಾಯುಷ್ಯ ಅಂದರೆ ನೂರು ವರ್ಷಗಳು ಅಂದರೆ ಮೂವತ್ತಾರು ಸಾವಿರ ಹಗಲು ಮೂವತ್ತಾರು ಸಾವಿರ ರಾತ್ರಿಗಳು ಈ ಸೂರ್ಯನ ಕಿರಣಗಳು ಈ ಹಗಲು ರಾತ್ರಿಗಳನ್ನು ನಿಯಂತ್ರಣ ಮಾಡ್ತಾ ಇದೆ ಆದ್ದರಿಂದ ಶರೀರದಲ್ಲಿ ಆಯುರ್ನಿಯಾಮಕವಾಗಿರ್ತಕ್ಕಂಥ ಇನಗಬಸ್ತಿ ಅಂದರೆ ಸೂರ್ಯನ ಕಿರಣಗಳಲ್ಲೂ ಕೂಡ ಇದೇ ರೀತಿಯಾಗಿ ಅಂತ ಚಿಂತನೆಯನ್ನು ಮಾಡಬೇಕು ಹೀಗೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ನಿಯಾಮಕನಾಗಿತ್ತು ಪರಮಾತ್ಮ ಇನ ಗಭಸ್ತಿ ಗ ಅಂತ ಕರೆಸ್ಕೊಂಡು ಲೋಕದಲ್ಲಿ ಸರ್ವ ಹತ್ರ ಬೆಳಗುತ್ತಾನೆ ಜೀವರಿಗೆ ಆಯುಷ್ಯವನ್ನು ಕೊಡ್ತಾನೆ ಪೂರ್ಣ ಆಯುಷ್ಯವನ್ನು ಕೊಡ್ತಾನೆ ಸಾಮಗಾನದಿಂದ ಇಂತಹ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ಹೀಗೆ ಇನ ಅಂದರೆ ಸೂರ್ಯ ಗಭಸ್ತಿ ಅಂದರೆ ಕಿರಣಗಳು ಗ ಅಂದರೆ ವಿದ್ಯಮಾನನಾಗಿ ಅಲ್ಲಿ ಭಗವಂತ ಇರ್ತಾನೆ ಹಗಲು ರಾತ್ರಿಗಳಿಗೆ ಸೂರ್ಯ ಕಾರಣ ಅಂದ್ವಿ ಆ ಸೂರ್ಯನ ಕಿರಣಗಳ ಸಂಖ್ಯೆ ಸಾವಿರ ಈ ಸೂರ್ಯನ ಸಾವಿರ ಕಿರಣಗಳಲ್ಲಿ ಒಂದೊಂದು ಕಿರಣದಲ್ಲೂ ಕೂಡ ಎಪ್ಪತ್ತೆರಡು ರೂಪಗಳಿಂದ ಸೂರ್ಯಾಂತರ್ಗತನಾಗಿ ಸವಿತೃನಾಮಕ ಗೃಣಿ ಶಬ್ದವಚನಾಗಿ ಪರಮಾತ್ಮ ಇರ್ತಾನೆ ಈ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದು ಎಲ್ಲ ಕಡೆ ತನ್ನ ಬೆಳಕನ್ನು ಪಸರಿಸ್ತಾನೆ ಜೀವನಿಗೆ ಆಯುಷ್ಯವನ್ನು ಕೊಡ್ತಾನೆ ನಿಯಮನ ಮಾಡ್ತಾನೆ ಆದ್ದರಿಂದ ಈ ರೀತಿಯಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಅಂತ ತಿಳಿಸ್ತಾರೆ ಶ್ರೀಕೃಷ್ಣಾರ್ಪಣ